ಹರಿಕ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಅಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ಮೂವತ್ತೊಂದನೇ ಸಂಧಿ ನೈವೇದ್ಯ ಪ್ರಕರಣ ಸಂಧಿ ಹಿಂದಿನ ಸಂಧಿಗಳಲ್ಲಿ ಇಲ್ಲಿ ತನಕ ಸಂಧಿಗಳಲ್ಲಿ ಮೋಕ್ಷಾಪೇಕ್ಷಿಗಳ ಮುಗಳ ಸಾಧನ ಕ್ರಮವನ್ನು ಹಂತ ಹಂತವಾಗಿ ತಿಳಿಸಿಕೊಟ್ಟು ಅಲ್ಲಿ ವಿವರವಾಗಿ ಎಲ್ಲ ವಿವರಣೆಯನ್ನು ಕೊಟ್ಟು ಈ ಸಾಧನೆಗೆ ಅವಶ್ಯಕವಾಗಿ ಬೇಕಾಗಿರೋದು ಪಾಂಚಭೌತಿಕ ಶರೀರ ಈ ಶರೀರವನ್ನು ಚೆನ್ನಾಗಿ ನಿರ್ವಹಣೆ ಮಾಡೋದು ಕೂಡ ಅತ್ಯಂತ ಅಗತ್ಯ ಅದಕ್ಕೆ ಬೇಕಾಗಿರೋದು ಆಹಾರ ಈ ದೇಹಾಭಿಮಾನ ಇರಬೇಕೋ ಆದರೆ ಎಷ್ಟಿರಬೇಕು ಅಂತಾದರೆ ಊಟದ ಎಲೆ ಬಾಳೆ ಎಲೆ ಮೇಲೆ ಇರುವಷ್ಟು ಅಂತ ತಿಳಿಸ್ತಾರೆ ಊಟದ ಎಲೆ ಊಟದ ತನಕ ಬೇಕು ಹಾಗೆ ಈ ಸಾಧನ ಶರೀರ ಅನ್ನೋದು ಎಲ್ಲಿ ತನಕ ನಿತ್ಯ ನೈಮಿತಿಕ ಕರ್ಮಗಳನ್ನು ಸಾಧನೆಯನ್ನು ಮಾಡಲಿಕ್ಕಾಗುತ್ತೋ ಅಲ್ಲಿ ತನಕ ಬೇಕು ಸಾಧನ ಶರೀರವಿದು ನೀ ದಯದೆ ಕೊಟ್ಟದ್ದು ಸಾಧಾರಣವಲ್ಲ ಸಾಧುಪ್ರಿಯನೇ ಅಂತ ಬ್ರಹ್ಮಾದಿ ದೇವತೆಗಳೆಲ್ಲ ಅನ್ನ ಉಣ್ಲಿಕ್ಕೆ ಒಂದು ಶರೀರ ಬೇಕು ಅಂತ ಭಗವಂತನನ್ನು ಪ್ರಾರ್ಥನೆ ಮಾಡಿ ಭೋಜನವೇ ವೈಶ್ವಾನರ ಯಜ್ಞ ಪ್ರಾಣ್ನಿಹೋತ್ರ ಅಂತ ಅನುಸಂಧಾನ ಮಾಡುವಂತಹ ಇಂಥ ಉತ್ಕೃಷ್ಟವಾದ ಶರೀರವನ್ನು ನಮಗೆ ದೊರಕಿಸಿಕೊಟ್ಟಿರುವಂಥದ್ದು ಆದ್ದರಿಂದ ನೀ ದಯದೆ ಕೊಟ್ಟದ್ದು ಸಾಧನ ಶರೀರವಿದು ಇದು ಭಗವಂತನ ಕಾರುಣ್ಯದಿಂದ ದೇವತೆಗಳ ಪ್ರಾರ್ಥನೆಯಂತೆ ಬಂದದ್ದು ಆದ್ದರಿಂದ ನಾವು ಬಯಸಿದಂತೆ ಬಂದದ್ದಲ್ಲ ಬಯಸಿದಷ್ಟು ದಿನ ಇರುವಂಥದ್ದು ಅಲ್ಲ ಆದ್ದರಿಂದ ಸಾಧನೆಯನ್ನು ಮಾಡ್ಕೋಬೇಕು ಇಷ್ಟೆಲ್ಲ ಸಾಧನೆ ಆಗಬೇಕು ಅಂತಾದರೆ ಕಲಿಯುಗದಲ್ಲಂತೂ ಜೀವ ಅನ್ನಗತ ಪ್ರಾಣ ಉಂಡೆಯೇ ಬದುಕಬೇಕು ಆದ್ದರಿಂದ ಪರಮಾತ್ಮ ಜೀವರನ್ನು ಸೃಷ್ಟಿಗೆ ತರೋದಕ್ಕಿಂತ ಮುಂಚಿತವಾಗಿ ಆಯಾ ಜೀವರಿಗೆ ಬೇಕಾಗಿರುವಂಥ ಅನ್ನವನ್ನು ಸೃಷ್ಟಿ ಮಾಡಿ ಇಟ್ಟಿಯಾನೆ ಸ್ವಹಾಕಾರದಿಂದ ದೇವತೆಗಳಿಗೆ ಸ್ವಧಾಕಾರದಿಂದ ಪಿತೃದೇವತೆಗಳಿಗೆ ಫಲ ಸಾಮಾನ್ಯ ಜೀವರಿಗೆ ತೃಣ ಪಶು ಪಕ್ಷಾದಿಗಳಿಗೆ ಈ ರೀತಿಯಾಗಿ ಆಹಾರವನ್ನು ಸಿದ್ಧ ಮಾಡಿಟ್ಟಿಯನ್ನು ಭಗವಂತ ಎಲ್ಲ ವಿಚಾರವನ್ನು ಕೂಡ ಸಪ್ತಾಹ ಪ್ರಕರಣದಲ್ಲಿ ಉಪನಿಷತ್ತಲ್ಲಿ ವಿವರವಾಗಿ ತಿಳಿಸ್ತಾರೆ ಹೀಗೆ ಪರಮಾತ್ಮ ಸೃಷ್ಟಿ ಮಾಡಿಕೊಟ್ಟಿರ್ತಕ್ಕಂಥ ನಮಗಾಗೆ ಆಹಾರ ಪದಾರ್ಥಗಳನ್ನು ಸೃಷ್ಟಿ ಮಾಡಿಕೊಟ್ಟಿಯಾನೆ ಮತ್ತು ನಮಗೆ ಬೇಕಾದಂತೆ ಅದನ್ನು ಸಿದ್ಧ ಮಾಡಿಕೊಂಡು ಉದಾಹರಣೆಗೆ ಅಕ್ಕಿಯಿಂದ ಅನ್ನ ಮಾಡೋದು ಇತ್ಯಾದಿ ಸ್ವೀಕಾರ ಮಾಡೋದಕ್ಕಿಂತ ಮುಂಚಿತವಾಗಿ ಅದನ್ನು ಸೃಷ್ಟಿ ಮಾಡಿಕೊಟ್ಟ ಭಗವಂತನಿಗೆ ಕೃತಜ್ಞತಾಪೂರ್ವಕವಾಗಿ ಅರ್ಪಣೆ ಮಾಡಿ ನೈವೇದ್ಯ ವೈಶ್ವದೇವ ಬಲಿಹರಣ ಇತ್ಯಾದಿ ಎಲ್ಲ ಮಾಡಿ ಆಮೇಲೆ ಅತಿಥಿ ಭೋಜನ ವೈಶ್ವಾನರ ಯಜ್ಞ ಅಂತ ಚಿಂತನೆಯನ್ನು ಮಾಡಬೇಕು ಉಪಕಾರದ ಸ್ಮರಣೆಯನ್ನು ಮಾಡಬೇಕು ಆ ನಂತರ ಜೀವ ಸ್ವೀಕಾರ ಮಾಡಬೇಕು ಅತಿ ಅಗತ್ಯವಾಗಿರ್ತಕ್ಕಂಥ ಜೀವನ ಕರ್ತವ್ಯ ಇದು ಈ ಕ್ರಿಯೆ ಮನುಷ್ಯ ಜನ್ಮದಲ್ಲಿ ಮಾತ್ರ ಸಾಧ್ಯ ಈ ಮನುಷ್ಯ ಜನ್ಮ ಅತ್ಯಂತ ದುರ್ಲಭವಾದದ್ದು ನಶ್ವರವಾದದ್ದು ಬೇರೆ ಎಂಬತ್ನಾಲ್ಕು ಲಕ್ಷ ಯೋನಿಗಳಲ್ಲಿ ಮನುಷ್ಯ ಜನ್ಮ ಒಂದನ್ನು ಹೊರತುಪಡಿಸಿದರೆ ಯಾವ ಜನ್ಮದಲ್ಲೂ ಜ್ಞಾನ ಅನುಸಂಧಾನ ಸಹಿತವಾಗಿ ಭೋಜನಾದಿಗಳನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಮನುಷ್ಯ ಜನ್ಮದಲ್ಲಿ ಮಾತ್ರನೇ ಈ ರೀತಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಅನ್ನೋದಿರೋದು ಆದ್ದರಿಂದ ಪರಮಾತ್ಮನೇ ಸೃಷ್ಟಿ ಮಾಡಿಕೊಟ್ಟಂತಹ ವಿಧ ಪದಾರ್ಥಗಳನ್ನು ಪಕ್ವ ಮಾಡಿ ಭಗವಂತನಿಗೆ ನೈವೇದ್ಯ ಮಾಡಿ ಅದನ್ನು ಆಮೇಲೆ ಜೀವ ಭೋಗ ಮಾಡಿದ್ರೆ ಅದು ಜೀವನಿಗೆ ಶಾರೀರಿಕ ಮಾನಸಿಕ ಎಲ್ಲ ರೀತಿಯಾಗಿರ್ತಕ್ಕಂಥ ತುಷ್ಟಿ ಕುಷ್ಟಿ ಅನ್ನೋದು ಸಿಗತ್ತೆ ನೈವೇದ್ಯ ಅಂದರೆ ಏನು ಅಂದರೆ ಪ್ರತಿಮಾಂತರ್ಗತ ಭಗವದ್ ರೂಪಕ್ಕೂ ಪದಾರ್ಥಗಳಲ್ಲಿ ಇರುವಂತಹ ಭಗವದ್ ರೂಪಕ್ಕೂ ರೂಪಿಯಾದ ಪರಮಾತ್ಮನಿಗೂ ಐಕ್ಯ ಚಿಂತನೆ ಮಾಡೋದೇ ನೈವೇದ್ಯ ಅಥವಾ ಅರ್ಪಣೆ ಅದನ್ನು ಹೇಗೆ ಮಾಡಬೇಕು ಅಂದರೆ ಶಾಸ್ತ್ರದ ನಿಯಮಾನುಸಾರವಾಗಿಯೇ ಮಾಡಬೇಕು ಹೀಗೆ ಮಾಡೋದರಿಂದ ಪದಾರ್ಥಗಳು ಶುದ್ಧ ಆಗೋದ್ರ ಜೊತೆಗೆ ನಮ್ಮ ಐದು ರೀತಿಯಾಗಿರ್ತಕ್ಕಂಥ ಪಾಪವನ್ನು ಪರಿಹಾರ ಮಾಡ್ತಾ ಇದೆ ಪಂಚಸೂನು ಪಾಪ ಪರಿಹಾರಾರ್ಥ ನೈವೇದ್ಯ ಬಲಿಹರಣ ವೈಶ್ವದೇವ ಅತಿಥಿ ಭೋಜನ ಆಮೇಲೆ ವೈಶ್ವಾನರ ಯಜ್ಞ ಅಂತ ಚಿಂತನೆ ಹೀಗೆ ಮಾಡಿದ್ರೆ ಪಾಪಗಳು ಪರಿಹಾರ ಆಗತ್ತೆ ಕಂಡಿನಿ ಪೇಶಿನಿ ಚುಲ್ಲಿ ಉದಕುಂಭ ಉಪಸ್ಕಾರ ಅಂತ ಐದು ರೀತಿಯಾಗಿರ್ತಕ್ಕಂಥ ಪಾಪಗಳನ್ನು ಜೀವ ಮಾಡಿರ್ತಾನೆ ಯಾಕೆ ಅಂದರೆ ಕೂಡ ಒಂದು ಜೀವ ಕುಟ್ಟಿ ಕೊಯ್ದ ನಟ್ಟು ಇಟ್ಟುದ ಸುಟ್ಟು ಕೊಟ್ಟದ ಮುಟ್ಟಲಾಗ ಹಿಟ್ಟಿಟ್ಟು ಮಾಡಬೋದು ಬಿಟ್ಟ ನುಂಡು ಉಚ್ಚಿಷ್ಟ ತಂದೆ ಸಜ್ಜನರ ಬಿಟ್ಟು ತನ್ನೆಯ ಹೊಟ್ಟೆಗೋಸ್ಕರ ತಟ್ಟ ನುಡ್ತಿಹ ಕೆಟ್ಟ ಮನೋಜರ ಕಟ್ಟಿ ಒಯ್ದು ಯಮ ಪಟ್ಟನದಲ್ಲ ಅಂತ ಕುಟ್ಟೋದು ಕೊಯ್ಯೋದು ಬೇಯಿಸೋದು ಬೀಸೋದು ಪುಡಿ ಮಾಡೋದು ಹುರಿಯೋದು ನೀರಿನಲ್ಲಿ ನೆನೆಸೋದು ಆ ಧಾನ್ಯಕ್ಕೆ ನಾವು ಹಿಂಸೆಗಳನ್ನೆಲ್ಲ ಮಾಡ್ತೀವಿ ಆ ಹಿಂಸೆಯಿಂದ ಬಂದಿರುವಂತಹ ಪಾಪ ಪರಿಹಾರ ಆಗಬೇಕು ಅಂತಾದರೆ ನೈವೇದ್ಯ ವಿಶ್ವದೇವ ಬಲಿಹರಣ ಅತಿಥಿ ಭೋಜನ ಆಮೇಲೆ ವೈಶ್ವಾನರ ಯಜ್ಞ ಅಂತ ಈ ರೀತಿಯಾಗಿ ಚಿಂತನೆಯನ್ನು ಮಾಡಬೇಕು ಇದನ್ನು ಕೊಡುತ್ತಾ ಉಣುತ ಸುಖಿಸುತ್ತಿರು ಅನ್ನದಾನಾದಿಗಳನ್ನು ಮಾಡಬೇಕಾದರೂ ಇದೇ ಚಿಂತನೆ ನೀನು ಊಟ ಮಾಡಬೇಕಾದರೂ ವೈಶ್ವಾನರಯಜ್ಞ ಅನ್ನೋ ಚಿಂತನೆ ಈ ರೀತಿಯಾಗಿ ಮಾಡಿದ್ರೆ ಆ ಎಲ್ಲ ಪಂಚ ಪಾಪಗಳು ಕೂಡ ಪರಿಹಾರ ಆಗತ್ತೆ ಈ ರೀತಿಯಾಗಿ ನೈವೇದ್ಯಾದಿಗಳನ್ನು ಮಾಡದೆ ಉಂಡ್ರೆ ಏನಾಗತ್ತೆ ಅಂದರೆ ವಾಗದ ಭೋಜನ ಸೂಕರ ಭೋಜನವು ಅಂತ ದಾಸರು ತಮ್ಮ ಕೃತಿಯಲ್ಲಿ ತಿಳಿಸ್ತಾರೆ ಕೃತಜ್ಞತೆಯ ಸಮರ್ಪಣೆ ದೋಷ ಪರಿಹಾರ ಮತ್ತೆ ಪವಿತ್ರ ಸಿದ್ಧಿ ಅನ್ನೋದಾಗತ್ತೆ ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ಏ ಆತ್ಮಕಾರಣಾತ್ ತಾನು ತನಗಾಗಿ ಬೇಯಿಸಿಕೊಂಡು ಪಕ್ವ ಮಾಡಿಕೊಂಡು ಉಂಡ್ರೆ ಉಚ್ಚತೆ ಮಾಂಸ ಭಕ್ಷಣವನ್ನು ಮಾಡಿದ್ರೆ ಏನು ಪ ಕೆಟ್ಟ ದುಷ್ಫಲ ಬರ್ತಾಯಿದೆಯೋ ಆ ರೀತಿ ಆಗತ್ತೆ ನಾವು ತಿಂದ ಆಹಾರ ಮೂರು ಭಾಗವಾಗಿ ವಾಯುದೇವರು ಅದನ್ನು ವಿಭಾಗ ಮಾಡ್ತಾರೆ ಅನ್ನಂ ಮಶಿತಂ ತ್ರೇಧಾವಿಧಿ ಯತೆ ಅಂತ ಸ್ಥೂಲ ಪದಾರ್ಥ ಮಲಮೂತ್ರಾದಿಯಾಗಿ ವಿಸರ್ಜನೆ ಆಗತ್ತೆ ಮಧ್ಯಭಾಗ ತ್ವಕ್ ಚರ್ಮ ಮಾಂಸ ರುದಿರ ಮೇಧ ಮಜ್ಜ ಅಸ್ಥಿ ಅಂತ ಸಪ್ತ ಧಾತುಗಳ ಬೆಳವಣಿಗೆಗೆ ಕಾರಣ ಆಗತ್ತೆ ಸೂಕ್ಷ್ಮ ಭಾಗ ಮನಸ್ಸಿಗೆ ಉಪಾದಾನ ಕಾರಣ ಆಗತ್ತೆ ಪರಂಪರೆಯಲ್ಲಿ ಸತ್ಕರ್ಮಗಳಲ್ಲಿ ಪ್ರವೃತ್ತಿಗೆ ಕಾರಣ ಆಗತ್ತೆ ಪರಂಪರೆಯಲ್ಲಿ ತತ್ವಜ್ಞಾನ ದ್ವಾರ ಮೋಕ್ಷ ಸಿಗತ್ತೆ ಈ ನೈವೇದ್ಯ ಪ್ರಕರಣದ ಪ್ರಕ್ರಿಯೆಗಳಿಗೆ ಚಿಂತನೆಗಳಿಗೆ ಆಧಾರ ಗ್ರಂಥ ಯಾವುದು ಅಂದರೆ ಪಂಚರಾತ್ರ ನೈವೇದ್ಯಕ್ಕೆ ಭೋಜನ ಪದಾರ್ಥಗಳನ್ನು ಇಡುವ ಕ್ರಮ ಅಲ್ಲಿ ಚಿಂತನೆ ಮಾಡಬೇಕಾಗಿರ್ತಕ್ಕಂಥ ಭಗವದ್ ವಿವರಣೆ ಮಂಡರ ಯಾವ ರೀತಿಯಾಗಿ ಮಾಡಬೇಕು ಆ ಚಿಂತನೆ ನೈವೇದ್ಯಕ್ಕೆ ಹಿಡಿಯುವಂತಹ ಪರದೆ ಅಲ್ಲಿ ಅಭಿಮಾನಿ ದೇವತೆ ಯಾರು ಅಲ್ಲಿ ಮಾಡಬೇಕಾಗಿರ್ತಕ್ಕಂಥ ಅನುಸಂಧಾನ ಎಲ್ಲ ವಿಷಯಗಳನ್ನು ಈ ಸಂಧಿಯಲ್ಲಿ ವಿವರವಾಗಿ ನಮಗೆ ತಿಳಿಸ್ತಾರೆ ಪಾಕ ಕರ್ತೃವಿನಲ್ಲಿ ಅಡುಗೆ ಮಾಡ್ತಕ್ಕಂಥ ಕರ್ತೃವಿನಲ್ಲಿ ಮಹಾಲಕ್ಷ್ಮಿ ಸನ್ನಿಧಾನ ಇರುತ್ತೆ ಎಲ್ಲ ಚಿಂತನೆಯನ್ನು ಕೂಡ ತಿಳಿಸ್ತಾರೆ ತಿಂದ ಅನ್ನದ ಸೂಕ್ಷ್ಮ ಭಾಗ ಮನಸ್ಸಿಗೆ ಉಪಾದಾನ ಕಾರಣ ಆಗುತ್ತೆ ಅನ್ನೋದಕ್ಕೆ ದೃಷ್ಟಾಂತವನ್ನು ಮಹಾಭಾರತ ತಿಳಿಸತ್ತೆ ಧರ್ಮರಾಜನಿಗೆ ಮಹಾಭಾರತ ಯುದ್ಧದ ಪ್ರಸಂಗ ಎಲ್ಲ ಮುಗಿದ ಮೇಲೆ ಬ್ರಹ್ಮಹತ್ಯ ದೋಷ ಬಂದಿದೆ ಅಂತ ಭಾರೀ ಸಂಶಯ ಇರುತ್ತೆ ಅದರ ಪರಿಹಾರಕ್ಕಾಗಿ ಶ್ರೀಕೃಷ್ಣ ಪರಮಾತ್ಮನನ್ನು ಕೇಳ್ತಾನೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ನಿನ್ನ ವರ್ಣ ಮತ್ತು ಆಶ್ರಮಕ್ಕೆ ವಿಹಿತವಾಗಿರ್ತಕ್ಕಂಥ ಕ್ಷತ್ರಿಯ ಧರ್ಮಕ್ಕೆ ಅನುಸಾರವಾಗಿ ಯುದ್ಧಕ್ಕೆ ಕರ್ಮ ಮಾಡಿದೆಯಾ ಆದ್ದರಿಂದ ನಿನಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಬ್ರಹ್ಮಹತ್ಯ ದೋಷ ಬಂದಿಲ್ಲ ಅಂತ ರೀತಿಯಾಗಿ ಸಮಾಧಾನವನ್ನು ಮಾಡ್ತಾನೆ ಆದರೂ ಕೂಡ ಧರ್ಮರಾಜನಿಗೆ ಸಂಶಯ ಪರಿಹಾರ ಅನ್ನೋದಾಗೋದೇ ಇಲ್ಲ ಆಗ ಶ್ರೀಕೃಷ್ಣ ಪರಮಾತ್ಮ ಧರ್ಮರಾಜನನ್ನು ಭೀಷ್ಮಾಚಾರ ಬಳಿಗೆ ಕರ್ಕೊಂಡು ಹೋಗಿ ಅಲ್ಲಿ ಉಪದೇಶವನ್ನು ಮಾಡಿಸ್ತಾನೆ ಭೀಷ್ಮಾಚಾರ್ಯ ಹೇಳ್ತಾರೆ ಶ್ರೀಕೃಷ್ಣ ಪರಮಾತ್ಮ ನೀನು ಉಪದೇಶ ಮಾಡಿದಾಗಲೇ ಸಂಶಯ ಪರಿಹಾರ ಆಗಿಲ್ಲ ಅಂತ ಆದಮೇಲೆ ನಾನು ನಿನ್ನ ಮುಂದೆ ಉಪದೇಶ ಮಾಡೋದು ಶಕ್ಯವಾ ನನಗೆ ಸಂಶಯವನ್ನು ನಿವಾರಣೆ ಮಾಡೋ ಸಾಮರ್ಥ್ಯ ಇದೆಯಾ ನಿನ್ನ ಮುಂದೆ ಸರ್ವತಾ ಸಾಧ್ಯ ಇಲ್ಲ ಇತ್ಯಾದಿ ಎಲ್ಲ ಹೇಳಿದಾಗ ನಾನೇ ನಿನ್ನಲ್ಲಿ ಅಂತರ್ಯಾಮಿತ್ವೇನ ಇದ್ದು ಉಪದೇಶವನ್ನು ಧರ್ಮರಾಜನಿಗೆ ಮಾಡ್ತೀನಿ ಅವನ ಸಂಶಯ ನಿವೃತ್ತಿ ಆಗ್ತಾ ಇದೆ ಜಗತ್ತಿಗೆ ಭೀಷ್ಮಾಚಾರ್ಯ ಉಪದೇಶದಿಂದ ಸಂಶಯ ನಿವೃತ್ತಿಯಾಗಿದೆ ಅಂತ ನಿನಗೆ ಕೀರ್ತಿ ಬರಲೇ ಇಂತ ಭೀಷ್ಮಾಚಾರ್ಯ ಶ್ರೀಕೃಷ್ಣ ಪರಮಾತ್ಮ ತಿಳಸ್ತಾನೆ ಅದೇ ರೀತಿಯಾಗಿ ಮುಂದೆ ನಡೀತಾ ಇದೆ ನಂತರ ಎಲ್ಲ ಸಂಶಯೂ ಕೂಡ ಪರಿಹಾರ ಆಗುತ್ತೆ ಎಲ್ಲ ಪ್ರಸಂಗವನ್ನ ದ್ರೌಪದಿ ದೇವಿ ನೋಡ್ತಾನೆ ಇರ್ತಾಳೆ ಸಾಕ್ಷಾತ್ ವಾಯುಪತ್ನಿ ಭಾರತೀ ದೇವಿ ಅವತಾರ ದ್ರೌಪದೀ ದೇವಿ ಆಮೇಲೆ ಪ್ರಶ್ನೆಯನ್ನು ಮಾಡ್ತಾಳೆ ಭೀಷ್ಮಾಚಾರ್ಯರನ್ನು ಕುರಿತು ಹೇಳ್ತಾಳೆ ಆ ತುಂಬಿದ ಸಭೆಯಲ್ಲಿ ವಸ್ತ್ರಾಪಹರಣದಂತಹ ಮೋಸ ವಂಚನೆ ಎಲ್ಲ ನಡೆದಾಗ ಸ್ವಲ್ಪವೂ ಪ್ರತಿಭಟನೆ ಮಾಡಲಿಲ್ಲ ಅಂತ ಭೀಷ್ಮಾಚಾರ್ಯರನ್ನು ಆಕ್ಷೇಪ ಮಾಡ್ತಾಳೆ ದ್ರೌಪದಿ ದೇವಿ ಆಗ ಭೀಷ್ಮಾಚಾರ್ಯ ಹೇಳ್ತಾರೆ ನಾನು ದುರ್ಯೋಧನನ ಮನೆ ದುಷ್ಟ ಅನ್ನ ತಿಂದಿದ್ದರ ಪರಿಣಾಮ ಅದು ಅನ್ಯಾಯ ಅಂತ ಗೊತ್ತಿದ್ದರೂ ಕೂಡ ಪ್ರತಿಭಟನೆ ಮಾಡೋದು ಸಾಧ್ಯ ಆಗಲಿಲ್ಲ ಅದಕ್ಕೆ ಮಹಾಭಾರತ ನಮಗೆ ಎಚ್ಚರಿಕೆಯನ್ನು ಕೊಡುತ್ತೆ ದ್ವಿಷದನ್ನಂ ನಭೋಕ್ತವ್ಯಂ ದ್ವಿಷಂತಂ ನೈವ ದ್ವೇಷಿಗಳ ಪರಮಾತ್ಮನನ್ನು ಯಾರು ದ್ವೇಷ ಮಾಡ್ತಾರೋ ಅಂಥವರ ಮನೆಯಲ್ಲಿ ಊಟವನ್ನು ಮಾಡಬಾರ್ದು ಅವರನ್ನು ಊಟಕ್ಕೂ ಕರೀಬಾರ್ದು ಹರಿಕತಾಂಸಾರದಲ್ಲೇ ವಿದುರನ ಮನೆಯಲ್ಲಿ ಪಾಲುಂಡು ಕುರುಪನ ಮಾನವನೆ ಕೊಂಡ ಅಂತ ಶ್ರೀಕೃಷ್ಣ ಪರಮಾತ್ಮ ದುರ್ಯೋಧನ ಅಷ್ಟೆಲ್ಲ ಭಕ್ಷ್ಯಭೋಜ್ಯಾದಿಗಳನ್ನೆಲ್ಲ ಮಾಡಿಸಿ ಆತಿಥ್ಯ ಮಾಡ್ತೀನಿ ಅಂತ ಕರೆದರೂ ಕೂಡ ಶ್ರೀಕೃಷ್ಣ ಪರಮಾತ್ಮ ಅಲ್ಲಿಗೆ ಹೋಗೋದಿಲ್ಲ ವಿದುರನ ಮನೆಗೆ ಹೋಗ್ತಾನೆ ಆಗ ದುರ್ಯೋಧನ ಕೇಳ್ತಾನೆ ನನಗೂ ಪಾಂಡವರಿಗೂ ದ್ವೇಷ ಇರೋದು ನೀನು ನನ್ನ ಮನೆಗೆ ಆತಿಥ್ಯವನ್ನು ಸ್ವೀಕಾರ ಮಾಡೋದಕ್ಕೆ ನಿರಾಕರಣೆ ಮಾಡೋದೇ ಯಾಕೆ ಈ ರೀತಿಯಾಗಿ ದುರ್ಯೋಧನ ಶ್ರೀಕೃಷ್ಣ ಪರಮಾತ್ಮನನ್ನು ಕೇಳಿದಾಗ ಪಾಂಡವಾನ್ ದ್ವಿಷಸೈರಾಜನ್ ನೀನು ಪಾಂಡವರನ್ನು ದ್ವೇಷ ಮಾಡ್ತಾ ಇದೆಯಾ ಮೊಮ್ಮ ಪ್ರಾಣ ಹೀ ಪಾಂಡವ ಅವರು ನನ್ನ ಭಕ್ತರು ಆದ್ದರಿಂದ ನನ್ನನ್ನು ದ್ವೇಷ ಮಾಡಿದವರು ಅಷ್ಟೇ ಅಲ್ಲ ನನ್ನ ಭಕ್ತರನ್ನು ಯಾರು ದ್ವೇಷ ಮಾಡ್ತಾರೋ ಅವರನ್ನು ಕೂಡ ನಾನು ಪುರಸ್ಕಾರ ಮಾಡೋದಿಲ್ಲ ತಿರಸ್ಕಾರನೇ ಮಾಡೋದು ಅಂತ ಶ್ರೀಕೃಷ್ಣ ಪರಮಾತ್ಮ ಅಲ್ಲಿ ಹೇಳ್ತಾನೆ ಹೀಗೆ ಬಿದುರನ ಮನೆಯಲ್ಲಿ ಪಾಲುಂಡು ಕುರುಪನ ಮಾನವನೆ ಕೊಂಡ ಅಂದರೆ ಅವನಿಗೆ ಅವಮಾನವನ್ನು ಮಾಡಿದ ಶ್ರೀಕೃಷ್ಣ ಪರಮಾತ್ಮ ಅಂತ ಆ ಮೂಲಕ ಜಗತ್ತಿಗೆ ತಿಳಿಸ್ತಾನೆ ಭಗವಂತನನ್ನು ಯಾರು ದ್ವೇಷ ಮಾಡ್ತಾರೋ ಅಂತಹ ದ್ವೇಷಗಳ ಮನೆಯಲ್ಲಿ ಊಟವನ್ನು ಮಾಡಬಾರ್ದು ಯಾಕೆ ಅಂದರೆ ಸೂಕ್ಷ್ಮ ಭಾಗ ಮನಸ್ಸಿಗೆ ಉಪಾದಾನ ಕಾರಣ ಆಗತ್ತೆ ಪರಂಪರೆಯಲ್ಲಿ ದುಷ್ಕರ್ಮಗಳಲ್ಲಿ ಪ್ರವೃತ್ತಿ ಬಂದು ನರಕಾದಿ ಅನರ್ಥಗಳಿಗೆ ಕಾರಣೀಭೂತ ಆಗತ್ತೆ ಆದ್ದರಿಂದ ಆ ರೀತಿಯಾಗಿ ಮಾಡಬಾರ್ದು ಅಂತ ಲೋಕಕ್ಕೆ ಆ ಪ್ರಸಂಗದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಶಿಕ್ಷಣವನ್ನು ಕೊಡ್ತಾನೆ ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನೆ ಆಯುಸತ್ವ ಬಲಾರೋಗ್ಯ ಸುಖ ಪ್ರೀತಿ ವಿವರ್ಧನಾ ರಹಸ್ಯಾ ಸ್ನಿಗ್ಧ ಸ್ಥಿರ ಹೃದಯ ಆಹಾರ ಸಾತ್ವಿಕ ಪ್ರಿಯ ಅಂತ ಸಾತ್ವಿಕ ಆಹಾರವನ್ನೇ ಸೇವನೆ ಮಾಡಬೇಕು ಅದನ್ನು ಭಗವಂತನಿಗೆ ಅರ್ಪಣೆ ಮಾಡಿ ಅದನ್ನು ಭೋಂಜನ ಮಾಡಿದ್ರೆ ಸತ್ಕರ್ಮಗಳಲ್ಲಿ ಪ್ರವೃತ್ತಿಯಾಗಿ ಪರಂಪರೆಯಲ್ಲಿ ತತ್ವಜ್ಞಾನ ದ್ವಾರ ಮೋಕ್ಷಕ್ಕೆ ಕಾರಣ ಆಗತ್ತೆ ಅಂತ ಆ ಭೋಜನ ಮಾಡುವಂತಹ ಪ್ರಕ್ರಿಯೆಯಲ್ಲಿ ನೈವೇದ್ಯ ವೈಶ್ವದೇವ ಇತ್ಯಾದಿ ಎಲ್ಲ ಪ್ರಕ್ರಿಯೆಗಳನ್ನು ಯಾವ ರೀತಿಯಾಗಿ ಅನುಸಂಧಾನಪೂರ್ವಕವಾಗಿ ನಡೆಸಬೇಕೋ ಎಲ್ಲ ವಿವರಣೆಯನ್ನು ಕೂಡ ಈ ನೈವೇದ್ಯ ಪ್ರಕರಣ ಸಂದಿಯಲ್ಲಿ ದಾಸರು ನಮಗೆ ವಿಶೇಷವಾಗಿ ತಿಳಿಸಿಕೊಡ್ತಾರೆ ಭಗವಂತ ಮಾಡುವಂತಹ ಸೃಷ್ಟಿ ಸ್ಥಿತಿ ಲಯ ಅವನ ಅಷ್ಟಕರ್ತೃತ್ವದ ವಿಚಾರವನ್ನು ಮೊದಲನೇ ಪದ್ಯದಲ್ಲಿ ಹೇಳ್ತಾರೆ ಲೆಕ್ಕಿಸದೆ ಲಕುಮಿಯನು ಬೊಮ್ಮನ ಪೊಕ್ಕಳಿಂದಲೇ ಪಡೆದ ಹೊಸ ಪಡೆದ ಅವಯವಗಳಿಂದ ದಿವಿಜರನು ಮಕ್ಕಳಂದದೆ ಪರವ ಸರ್ವದ ರಕ್ಕ ಸಾಂತಕರಣದೊಳಗೆ ಸುಖಮಯ ಕಾಯ್ದ ಪಾರ್ಥನ ಸೂತನೆಂದೆರೆಸಿ ಪರಮಾತ್ಮನ ಅಸಾಧಾರಣ ಲಕ್ಷಣ ಅಂದರೆ ಗರುಡ ವಾಹನತ್ವ ಹೊಸ ಪೊಂಬಕ್ಕಿದೇರನು ಹೊಸ ಅಂದರೆ ಹೊಸ ಚೊಕ್ಕ ಬಂಗಾರದಂತೆ ಹೊಳೆಯುವಂತಹ ಗರುಡ ಪಕ್ಷಿಯನ್ನೇ ವಾಹನವನ್ನಾಗಿ ಮಾಡಿಕೊಂಡು ಸಂಚಾರ ಮಾಡುವಂಥವನು ಗರುಡಾನುಢನಾದ ಪರಮಾತ್ಮ ಭಾರೆಯಾಗಿರ್ತಕ್ಕಂಥ ತನ್ನ ಲಕ್ಷ್ಮೀದೇವಿಯನ್ನು ಪತ್ನಿಯನ್ನು ಲೆಕ್ಕಿಸದೆ ಅಂದರೆ ಗಣನೆಗೆ ತಗೊಳ್ಳದೆ ನಾಭಿಯಿಂದಲೇ ಪೊಕ್ಕಳಿಂದಲೇ ಪಡೆದ ಬೊಮ್ಮನ ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿದ ಪಡೆದ ಅವಯವಗಳಿಂದ ದಿವಿಜರನು ಕಣ್ಣು ಕಿವಿ ಮೂಗು ಮೊದಲಾದ ಸರ್ವಾಂಗ ಅವಯವಗಳಿಂದ ಎಲ್ಲ ದೇವತೆಗಳನ್ನು ಕೂಡ ಸೃಷ್ಟಿ ಮಾಡಿದ ಭಗವಂತ ಮಕ್ಕಳಂದ ದಿಪ ತಾನು ಸೃಷ್ಟಿ ಮಾಡಿರ್ತಕ್ಕಂಥ ಎಲ್ಲ ಜೀವರನ್ನು ಮಕ್ಕಳಂತೆ ರಕ್ಷಣೆ ಮಾಡ್ತಾನೆ ರಕ್ಕಸರನ್ನು ರಾಕ್ಷಸರನ್ನು ನಾಶ ಮಾಡ್ತಾನೆ ಅದರಿಂದ ರಕ್ಕಸ ಅಂತಕ್ಕಂಥ ಪರಮಾತ್ಮನಿಗೆ ಬಿರುವುದು ರಣದೊಳಗೆ ನಿರ್ದುಃಖ ಪರಮಾತ್ಮನಿಗೆ ದುಃಖ ಅನ್ನೋದೇ ಇಲ್ಲ ನಿರ್ದುಃಖ ಆನಂದಮಯ ಪಾರ್ಥನನ್ನು ರಣರಂಗದಲ್ಲಿ ಅವನಿಗೆ ಸಾರಥಿಯಾಗಿ ಕಾಪಾಡ್ದ ಕಾಯ್ದ ಪಾರ್ಥನ ರಣರಂಗ ರಣರಂಗದೊಳಗೆ ರಣದೊಳಗೆ ಸೂತಾನೆಂದಿ ತಾನೇ ಸಾರಥಿಯಾಗಿ ಅವನನ್ನು ಕಾಪಾಡಿದ ಅಂತ ವಾದ್ಯರಾಜರು ಭಗವಂತನ ಸೃಷ್ಟಿಕಾರ್ಯವಾದ ವಿಚಾರವಾಗಿ ಈ ಬರೆದು ಹೇಳುತ್ತಾರೆ ತನ್ನ ಮೈಯಿಂದ ಮಕ್ಕಳ ಸುಜಿಸಿ ಯುಗೆ ಯುಗದಿ ನಿನ್ನ ತಾರುಣ್ಯ ಲಾವಣ್ಯಗಳನ್ನು ಮನ್ನಿಸಿ ಪರವ ಶ್ರೀಹರಿಯ ಪಟ್ಟದ ರಾಣಿ ಮಾನ್ಯೆ ಚೈತನ್ಯೆ ಲಾವಣ್ಯ ಗುಣಗಣ ಸದನೆ ನಮಸ್ತೆ ವಿಮಲೆ ಕೋಮಲೆ ರಮಾದೇವಿ ನಮಸ್ತೆ ನಮಸ್ತೆ ಅಂತ ಹೀಗೆ ಪರಮಾತ್ಮ ಪರಾಪೇಕ್ಷೆ ಇಲ್ಲದೆ ಸೃಷ್ಟಿಕಾರ್ಯವನ್ನು ಮಾಡ್ತಾನೆ ಲಕ್ಷ್ಮೀದೇವಿಯನ್ನು ಕೂಡ ಲೆಕ್ಕಿಸೋದಿಲ್ಲ ಅಂದರೆ ತನ್ನ ಸ್ವಾತಂತ್ರ್ಯಕ್ಕಿಂತಲೂ ಲಕ್ಷ್ಮಿಯ ಮೇಲಿನ ಪ್ರೀತಿ ಭಗವಂತನಿಗೆ ಮುಖ್ಯ ಕಾರಣ ಅಂತ ರೀತಿಯಾಗಿ ಪರಮಾತ್ಮನನ್ನು ಸ್ತೋತ್ರವನ್ನು ಮಾಡ್ತಾರೆ ಆದ್ದರಿಂದ ಲೆಕ್ಕಿಸದೆ ಬೊಮ್ಮೆಯನ್ನು ಆದ್ದರಿಂದ ಲೆಕ್ಕಿಸದೆ ಲಕುಮಿಯನು ಬೊಮ್ಮನ ಪೊಕ್ಕಳಿಂದಲೇ ಪಡೆದ ಕೇವಲ ಚತುರ್ಮುಖ ಬ್ರಹ್ಮದೇವರ ಸೃಷ್ಟಿ ಮಾಡಿದ್ದಲ್ಲ ಪಡೆದ ಅವಯವಗಳಿಂದ ದಿವಿಜರನು ಎಲ್ಲ ದೇವತೆಗಳನ್ನು ಕೂಡ ತನ್ನ ಅವಯವಗಳಿಂದಲೇ ಪಡೆಯುವಂಥ ಸರ್ವ ಸಾಮರ್ಥ್ಯ ಹೊಂದಿದವನು ಪರಮಾತ್ಮ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಎಲ್ಲವನ್ನು ಸರ್ವತಂತ್ರ ಸ್ವತಂತ್ರತ್ವೆಯನ್ನು ಮಾಡುವನು ಅಂತಾದರೆ ಸರ್ವೋತ್ತಮನಾದ ಪರಮಾತ್ಮ ಎಲ್ಲರನ್ನೂ ಮಕ್ಕಳನ್ನದಿ ಪೊರೆವ ಸರ್ವದ ಎಲ್ಲ ಮಕ್ ಎಲ್ಲ ಜೀವರನ್ನು ಕೂಡ ಮಕ್ಕಳಂತೆ ರಕ್ಷಣೆಯನ್ನು ಮಾಡ್ತಾನೆ ರಕ್ತ ಸಾಂತಕ ಎಲ್ಲ ದುಷ್ಟರನ್ನು ಕೂಡ ನಾಶ ಮಾಡ್ತಾನೆ ಅಂತಹ ಇಷ್ಟೆಲ್ಲ ವೈಭವ ಇದ್ರೂ ಕೂಡ ಪಾರ್ಥನ ಸೂತನೆಂದೆನಿಸಿಕಾಯ್ದ ರಣದೊಳಗೆ ಅರ್ಜುನನನ್ನು ತಾನೇ ಸಾರಥಿಯಾಗಿ ರಕ್ಷಣೆಯನ್ನು ಮಾಡ್ದ ಇಂತಹ ಪರಮಾತ್ಮ ಇಷ್ಟೆಲ್ಲ ಮಾಡಿದ್ದಕ್ಕೆ ಏನಾದ್ರು ಹೊಸದಾಗಿ ಸುಖ ಬಂತಾದರೆ ಸುಖಮಯ ನಿರ್ದುಃಖ ಪರಮಾತ್ಮನಿಗೆ ಸುಖ ದುಃಖ ಇದು ಯಾವುದೂ ಕೂಡ ಇಲ್ಲ ಸದಾ ಸುಖಮಯನಾಗಿರ್ತಕ್ಕಂಥವನು ಅಂದರೆ ಅಪ್ರಾಕೃತವಾಗಿರ್ತಕ್ಕಂಥ ಸುಖ ನಮ್ಮಂತೆ ವಿಷಯ ಪದಾರ್ಥದ ಭೋಗದಿಂದ ಬಂದಂತಹ ತಾತ್ಕಾಲಿಕ ಸುಖ ಸರ್ವತಾ ಅಲ್ಲ ಈ ರೀತಿಯಾಗಿ ಪರಮಾತ್ಮನನ್ನು ತಿಳಿಸ್ಕೊಡ್ತಾರೆ ಹೀಗೆ ಪರಮಾತ್ಮ ತನ್ನ ನಾಭಿ ಕಮಲದಿಂದ ಚತುರ್ಮುಖ ಪಡೆದು ತಾನು ಲಕ್ಷ್ಮಿಯನ್ನೂ ಅಪೇಕ್ಷೆ ಮಾಡದೆ ಸೃಷ್ಟಿ ಮಾಡಬಲ್ಲ ಅನ್ನೋದನ್ನು ನಿರೂಪಣೆ ಮಾಡಿದ ಇಂದ್ರ ಚಂದ್ರ ಮೊದಲಾಗಿರ್ತಕ್ಕಂಥ ದೇವತೆಗಳನ್ನು ತನ್ನ ಅವಯವಗಳಿಂದ ಸೃಷ್ಟಿ ಮಾಡಿದ ಪುರುಷ ಸೂಕ್ತ ತಿಳಿಸುವಂತೆ ಮುಖಾದೀಂದ್ರಶ್ಚ ಅಗ್ನಿಶ್ಚ ಪ್ರಾಣ ದ್ವಾಯು ರಜಾಯಥ ಇತ್ಯಾದಿ ಎಲ್ಲ ದೇವತೆಗಳನ್ನು ಕೂಡ ತನ್ನ ಬೇರೆ ಬೇರೆ ಅವಯವಗಳಿಂದ ಸೃಷ್ಟಿ ಮಾಡಿದ ಅಂತ ಪುರುಷ ಸೂಕ್ತ ಹೇಳ್ತಾ ಇದ್ದ ಸಾರಥಿಯಂತಿ ರಥವನ್ನು ಮಾತ್ರ ನಡೆಸಿದ್ದಷ್ಟೇ ಅಲ್ಲ ಅವನ ಬಹಳ ರಥವನ್ನೇ ನಡೆಸಿದ ಅವನ ಜೀವನವನ್ನೇ ನಿರ್ವಿಘ್ನವಾಗಿ ಪರಿಸಮಾಪ್ತಿಯಾಗೋ ರೀತಿಯಲ್ಲಿ ಭಗವಂತ ಅನುಗ್ರಹ ಮಾಡ್ದ ಜೀವನ ಪಯಣವನ್ನೇ ನಡೆಸಿಕೊಟ್ಟ ಕುರುಕ್ಷೇತ್ರ ರಣರಂಗದಲ್ಲಿ ಅವನನ್ನು ನಾನಾ ರೀತಿಯಾಗಿದ್ದ ರಕ್ಷಣೆ ಮಾಡಿದ ಹೀಗೆ ಭಗವಂತ ಎಲ್ಲವನ್ನು ಕೊಡತಾನೆ ಸರ್ವದ ಎಲ್ಲವನ್ನೂ ನಾಶವನ್ನು ಮಾಡ್ತಾನೆ ಸರ್ವಂ ದದಾತಿ ಇತಿ ಸರ್ವದ ಎಲ್ಲವನ್ನು ಕೊಡೋನವನೇ ಸರ್ವಂ ದ್ಯತಿ ಇತಿ ಸರ್ವದ ದುಷ್ಟರಿಗೆ ಏನನ್ನು ಕೊಡದೆ ಎಲ್ಲವನ್ನು ನಾಶ ಮಾಡೋನು ಭಗವಂತನೇ ಅರ್ಜುನನ ಯಾವೆಲ್ಲ ರೀತಿಯಿಂದ ರಕ್ಷಣೆ ಮಾಡಿದ ಅಂದರೆ ಮಹಾಭಾರತ ತಾತ್ಪರ್ಯ ತಿಳಿಸ್ತಾರೆ ಭಗದತ್ತ ಪ್ರಯೋಗ ಮಾಡಿರತಕ್ಕಂಥ ವೈಷ್ಣವಾಸು ದಿಂದ ರಕ್ಷಣೆ ಮಾಡಿದ ಕರ್ಣಪ್ರಯೋಗ ಮಾಡಿರದ ಭಾರ್ಗವಾಸ್ತ್ರ ಬ್ರಹ್ಮಾಸ್ತ್ರಗಳಿಂದ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನನ್ನು ತಾನು ಸಾರಥಿಯಾಗಿದ್ದು ರಕ್ಷಿಸಿದ ಹೀಗೆ ಅನೇಕ ಪ್ರಸಂಗಗಳಲ್ಲಿ ಅರ್ಜುನನಿಗೆ ವಿಪತ್ತು ಬರೋದಕ್ಕಿಂತ ಮುಂಚ್ ಬಂದ ಮೇಲೆ ಹೀಗೆಲ್ಲ ಪ್ರಸಂಗಗಳಲ್ಲೂ ಕೂಡ ಪರಮಾತ್ಮ ತಾನೇ ರಕ್ಷಣೆ ಮಾಡಿದ ಅವನನ್ನು ಯಾವ ರೀತಿಯಾಗಿ ರಕ್ಷಣೆ ಮಾಡಿದ್ನೋ ಇಂತಹ ಸರ್ವೋತ್ತಮನಾದ ಪರಮಾತ್ಮನನ್ನು ಇಂತಹ ಅಚಿಂತ್ಯದ್ಭುತ ಮಹಿಮಾಂತ್ ಇತ್ಯಾದಿ ಎಲ್ಲ ಅವನ ಗುಣಚಿಂತನೆಯನ್ನು ಗುಣಗಳ ತಿಳಿದು ಭಜಿಸುವುದೇ ಈ ರೀತಿಯಾಗಿ ಚಿಂತನೆಯನ್ನು ಮಾಡಿದರೆ ಎಲ್ಲರ ಸಜ್ಜನರನ್ನು ಕೂಡ ರಕ್ಷಣೆ ಮಾಡ್ತಾನೆ ಅಂತ ತಿಳಿಸ್ತಾರೆ